ಮಾಡೆ ಕಾಫಿ ಮಾಡೆ ರಾಣಿ ಕಾಫಿ ಮಾಡೆ ಕಾಫಿ ಮಾಡೆ ರಾಣಿ ಹಾಲಿಲ್ಲ ರಾಜ ಹಾಲಿಲ್ಲ ರಾಜ ಹಾಲಿಲ್ಲ ರಾಜ ಹಾಲಿಲ್ಲ ರಾಜ ಹೋಗಿ ಹಾಲನ್ನು ತತ್ತೀನಿ ಕಾಫಿ ಮಾಡೆ ಕಾಫಿ ಮಾಡೆ ಅಂದ್ರೆ ಇಲ್ಲ ರಾಜ ಸಕ್ಕರೆ ಇಲ್ಲ ರಾಜ ಸಕ್ಕರೆ ಇಲ್ಲ ರಾಜ ಸಕ್ಕರೆ ಇಲ್ಲ ರಾಜಾ ಅಂಬಿಗೆ ಹೋಗಿ ಸಕ್ಕರೆಯನ್ನು ತತ್ತೀನಿ ಕಾಫಿ ಮಾಡಲೇ ಕಾಫಿ ಪುಡಿ ಇಲ್ಲ ಕಾಫಿ ಪುಡಿ ಇಲ್ಲ ರಾಜ ಅಂದಿಗೆ ಹೋಗಿ ಕಾಫಿ ಮಾಡಿ ತರ್ತೀನಿ ಕಾಫಿ ಮಾಡಕ್ ಬರಲ್ಲ ಕಾಫಿ ಮಾಡಕ್ ಬರಲ್ಲ ಇಷ್ಟ ಕ್ಯಾಕ್ ನನ್ ತಲೆ ತಿಂತೀಯ ಇಷ್ಟು ಹೇಳ ತಲೆ ತಿಂತೀಯ